ಹಲವರು ಕೌನ್ಸಿಲರುಗಳು ಪೂರ್ಣ ಕೃಷ್ಣರಾಯರು ದಿವಾನ್ ರಂಗಾಚಾರ್ಯರ ಕಾಲದಲ್ಲಿ ಕೌನ್ಸಿಲರ್ ಆಗಿದ್ದವರು ಮೈಸೂರಿನ ಕೌನ್ಸಿಲರುಗಳಲ್ಲಿ ಅವರೇ ಮೊಟ್ಟ ಮೊದಲನೆಯವರು ಅವರು ಹುಟ್ಟು ಮೈಸೂರಿಗರು ಅವರು ಪ್ರಾಮಾಣಿಕರೆಂದು ಸಾತ್ವಿಕರೆಂದು ಮರ್ಯಾದೆವಂತರೆಂದು ನಾನು ಹಿರಿಯರಿಂದ ಕೇಳಿದ್ದೇನೆ ಅವರ ಮಕ್ಕಳು ಪೂರ್ಣ ರಾಘವೇ ಇವರು ನಾಲ್ವಡಿ ಕೃಷ್ಣರಾಜ ಒಡೆಯರವರಿಗೆ ಉಪಾಧ್ಯಾಯರಾಗಿದ್ದರು ಬಳಿಕ ಹುಜೂರು ಸೆಕ್ರೆಟರಿಯಾಗಿದ್ದವರು ಯಾಗಿದ್ದರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಮೊದಲು ಎಕ್ಸೈಸ್ ಕಮಿಷನರ್ ಆಗಿದ್ದು ಆಮೇಲೆ ಕೌನ್ಸಿಲರ್ ಆದರು ರಾಘವೇಂದ್ರ ಮೈಸೂರಿನ ಜಿಟಿಎ ಗ್ರ್ಯಾಜುಯೇಟ್ಸ್ ಟ್ರೇಡಿಂಗ್ ಅಸೋಸಿಯೇಷನ್ನಿನ ಪ್ರತಿಷ್ಠಾಪಕರಲ್ಲಿ ಒಬ್ಬರು ಅವರು ಕನ್ನಡದಲ್ಲಿ ಬಹುಶಃ ಖನಿಜಶಾಸ್ತ್ರವನ್ನು ಅಥವಾ ಪ್ರಾಣಿಶಾಸ್ತ್ರವನ್ನು ಕುರಿತು ಗ್ರಂಥ ರಚನೆ ಮಾಡಿದ್ದಾರೆ ಇವರ ಇಂಗ್ಲಿಷ್ ಮಾತು ಇಂಗ್ಲಿಷ್ ಜನದ ಮರ್ಯಾದೆಯನ್ನನುಸರಿಸಿದ್ದು ರತ್ನಸಭಾಪತಿಯವರು ರತ್ನಸಭಾಪತಿ ಮೊದಲಿಯಾರ್ ಅವರು ಪೂರ್ಣ ಕೃಷ್ಣರಾಯರವರಂತೆಯೇ ಮೊದಮೊದಲಿನ ಕೌನ್ಸಿಲರ್ ಆಗಿದ್ದವರು ಇವರು ಬೆಂಗಳೂರು ಕಂಟೋನ್ಮೆಂಟ್ ಪ್ರದೇಶದಲ್ಲಿದ್ದವರು ಸತ್ಪುರುಷರೆಂದು ಖ್ಯಾತಿ ಪಡೆದವರು ಬೆಂಗಳೂರಿನ ಪೂರ್ವ ದಿಕ್ಕಿನಲ್ಲಿ ಹೊಸೂರು ಅನೇಕಲ್ ಮೊದಲಾದ ಕಡೆಗೆ ಹೋಗುವ ರಸ್ತೆಯಲ್ಲಿ ಆರೇಳು ಮೈಲಿಯ ದೂರದಲ್ಲಿ ಚಂದಾಪುರವೆಂಬ ಹಳ್ಳಿ ಸಂತೆಗೆ ಪ್ರಸಿದ್ಧವಾದದ್ದು ಅಲ್ಲಿ ರತ್ನ ಸಭಾಪತಿ ಮದಲಿಯಾರ್ ಅವರು ಕಟ್ಟಿಸಿದ ಧರ್ಮಸತ್ರ ಈಗಲೂ ಇದೆ ಎಂದು ತೋರುತ್ತದೆ ಆ ಸತ್ರದಲ್ಲಿ ಹಳೆಯ ಕಾಲದ ಗಣ್ಯ ಪುರುಷರ ಅನೇಕರ ಫೋಟೋಗಳಿದ್ದದ್ದನ್ನು ನಾನು ನೋಡಿದ್ದೇನೆ ನಾನು ಕೊಂಚ ಹೆಮ್ಮೆಯಿಂದ ಹೇಳಿಕೊಳ್ಳಬಹುದಾದ ಒಂದು ಸಂಗತಿ ಇದು ರತ್ನ ಮದಲಿಯಾರ್ ಅವರು ಸಂಸ್ಕೃತ ಮಹಾಭಾರತದ ವಿದುರ ನೀತಿ ಪ್ರಕರಣವನ್ನು ಪಂಡಿತ ಸಹಾಯದಿಂದ ಕನ್ನಡಕ್ಕೆ ತರ್ಜುಮೆ ಮಾಡಿ ಪ್ರಕಟಿಸಿದ್ದರು ನನ್ನ ಜೀವಮಾನದಲ್ಲಿ ಇನಾಮಾಗಿ ನನಗೆ ಬಂದಿರುವ ಪುಸ್ತಕ ಇದೊಂದೇ ಅದು ಹೀಗೆ ಎಪ್ಪತ್ತು ವರ್ಷಗಳ ಹಿಂದಿನ ಮಾತು ಆ ಪುಸ್ತಕವನ್ನು ಓದಿದಾಗ ನನಗೆ ತುಂಬಾ ಸಂತೋಷವಾದದ್ದು ಈಗ ಜ್ಞಾಪಕವಿದೆ ರತ್ನ ಸಭಾಪತಿ ಮೊದಲಿಯಾರ್ ಅವರು ಈ ಗ್ರಂಥವನ್ನು ಕನ್ನಡದಲ್ಲಿ ಬರೆಯಿಸಿದ್ದು ಅವರ ಸ್ವಭಾವವನ್ನು ತೋರಿಸುತ್ತದೆ ಅಂತ ಮೇಲ್ಮೆ ಈಗ ನಮ್ಮ ದೇಶದಲ್ಲಿ ಚಂಚಲ್ ರಾಯರು. ಪಿ ಚಂಚಲ್ ರಾಯರ ವೃತ್ತಾಂತವನ್ನು ಶೇಷಾದ್ರಿ ಅಯ್ಯರವರ ಪ್ರಕರಣದಲ್ಲಿ ಪ್ರಸ್ತಾಪಿಸಿದೆ ಅವರು ಉದಾತ್ತ ಮನಸ್ಸಿನ ಧರ್ಮಾಭಿಮಾನಿಗಳು ಮತ್ತು ಪ್ರಜಾವತ್ಸಲರು ಪಾಂಡಿತ್ಯ ಲೋಕಹಿತಾಸಕ್ತಿ ಯುಕ್ತಾಯುಕ್ತ ವಿವೇಕ ಧರ್ಮಶ್ರದ್ಧೆ ಈ ನಾಲ್ಕು ಗುಣಗಳು ಅವರಲ್ಲಿ ಸಮಸಮವಾಗಿ ಮಿಳಿತವಾಗಿದ್ದವು ಚೆಂಗೈ ಶ್ರೀನಿವಾಸ ಹೆಂಗಾರ್ಯರು ಚೆಂಗೈ ಶ್ರೀನಿವಾಸ ಶೇಷಾದ್ರಿ ಅಯ್ಯರ್ ಅವರ ಕಾಲದಲ್ಲಿ ಮೊದಮೊದಲು ಚೀಫ್ ಸೆಕ್ರೆಟರಿಯಾಗಿಯೂ ಅನಂತರ ಕೌನ್ಸಿಲರ್ ಆಗಿಯೂ ಇದ್ದವರು ಕಾರ್ಯನಿರ್ವಾಹದಲ್ಲಿ ಮಹಾದಕ್ಷರು ಆಕಾರದಲ್ಲಿಯೂ ನೋಡಲರ್ಹವಾದ ಆಸಾಮಿ ಮಾತುಕತೆಯಲ್ಲಿ ಒಳ್ಳೆಯ ಜರ್ಬುದಾರಿ ಇಂಗ್ಲಿಷ್ ಬೆರವಣಿಗೆಯಲ್ಲಿಯೂ ಹಾಗೆಯೇ ಅವರು ಸರಕಾರದಿಂದ ನಿವೃತ್ತರಾದ ಮೇಲೆ ಚಿಕ್ಕಬಳ್ಳಾಪುರ ಲೈಟ್ ರೈಲ್ವೆ ಕೆಂಪು ಕಂಪನಿ ಈ ಕಂಪನಿಯ ಅಧ್ಯಕ್ಷರಾಗಿದ್ದರು ಆ ಕಾಲದಲ್ಲಿ ಆ ಕಂಪನಿಯ ಪರವಾಗಿ ಅವರಿಗೂ ಸರ್ಕಾರಕ್ಕೂ ನಡೆದಿದ್ದ ಪತ್ರ ವ್ಯವಹಾರವನ್ನು ನೋಡುವ ಅವಕಾಶ ನನಗೆ ದೊರೆಯಿತು ಆ ತಕರಾರಿನ ಸಂದರ್ಭದಲ್ಲಿ ನಾನು ನನ್ನ ಪತ್ರಿಕೆಯಲ್ಲಿ ಏನೋ ಒಂದು ಟೀಕೆ ಬರೆದಿದ್ದೆ ಬಹುಶಃ ಸಾವಿರದ ಒಂಬೈನೂರ ಒಂಬತ್ತು ಆ ವಿಷಯ ಈಗ ಮರೆತು ಹೋಗಿದೆ ನನ್ನ ಬರವಣಿಗೆ ಶ್ರೀನಿವಾಸ ಹೆಂಗಾರಿಯರಿಗೆ ಒಪ್ಪಿತವಾಯಿತಂತೆ ಅವರು ಆ ಕಂಪನಿಯ ಸೆಕ್ರೆಟರಿ ಕೋಟಮರಾಜು ರಾಮಸ್ವಾಮಯ್ಯರವರನ್ನು ನನ್ನಲ್ಲಿಗೆ ಕಳುಹಿಸಿ ನನ್ನನ್ನು ನೋಡಲು ಅವರು ಯಾವಾಗ ಬರಬಹುದೆಂದು ವಿಚಾರ ಮಾಡ ಹೇಳಿದ್ದರು ನಾನು ಅಷ್ಟು ದೊಡ್ಡವರು ನನಗಾಗಿ ಪ್ರಯಾಸ ತೆಗೆದುಕೊಳ್ಳತಕ್ಕದ್ದಲ್ಲ ನಾನೇ ಹೋಗಿ ಅವರನ್ನು ಕಾಣುತ್ತೇನೆ ಎಂದು ಮಾತುಕೊಟ್ಟು ಅದರಂತೆ ಅವರನ್ನು ನೋಡಲು ಹೋಗಿದ್ದೆ ಅದಕ್ಕೆ ಮುಂಚೆ ನಾನು ಅವರನ್ನು ನೋಡಿರಲಿಲ್ಲ ನಾನು ಅವರಲ್ಲಿ ಹೋದಾಗ ಅವರು ನನ್ನಲ್ಲಿ ಪ್ರೀತಿ ವಿಶ್ವಾಸಗಳಿಂದ ಮಾತನಾಡಿದ್ದು ನನಗೆ ಜ್ಞಾಪಕವಿದೆ ಕೆಲವು ದಿನಗಳಾದ ಮೇಲೆ ಅವರು ಸೆಂಟ್ರಲ್ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾಗಿದ್ದರು ಆಗ ಅವರಿಗೂ ಸರ್ಕಾರಕ್ಕೂ ನಡೆದಿದ್ದ ಪತ್ರ ವ್ಯವಹಾರವನ್ನು ನನಗೆ ತೋರಿಸಿದರು ಆಗಿನ ರಿಜಿಸ್ಟ್ರಾರರು ಎಂ ಎ ನಾರಾಯಣ ಉತ್ತರೋತ್ತರ ಶ್ರೀ ವಾಸಾನಂದ ಎಂಬ ಹೆಸರಿನಿಂದ ಯತ್ಮ ಸ್ವೀಕಾರ ಮಾಡಿದವರು ವೈಯಕ್ತಿಕವಾಗಿ ಶ್ರೀನಿವಾಸ್ ಹೆಂಗಾರ್ಯರು ನಾರಾಯಣ ಹೆಂಗಾರ್ಯರು ಶ್ರೀ ಸ್ನೇಹಿತರು ಇಬ್ಬರು ಜೊತೆಯಲ್ಲಿ ಸ್ಪೀಟ್ ಆದರೆ ಸರಕಾರದ ಕಾರ್ಯ ವಿಷಯದಲ್ಲಿ ಇಬ್ಬರಿಗೂ ಮುಷ್ಟಾಮುಷ್ಟಿಯಾದಾಗ ಶ್ರೀನಿವಾಸ ಹೆಂಗಾರ್ಯರ ಜೋರನ್ನು ನೋಡಿದರೆ ನಾರಾಯಣ ಹೆಂಗಾರ್ಯರು ಅವರ ನೆನಪಿಗೆ ಬಂದಂತೆಯೇ ಇಲ್ಲ ಇಬ್ಬರೂ ಸರಿ ಸರಿಯಾದ ಕೆಆರ್ ಶ್ರೀನಿವಾಸ್ ಹೆಂಗಾರ್ಯರು ಕೆಆರ್ ಶ್ರೀನಿವಾಸ ಹೆಂಗಾರ್ಯರು ಕೋಲಾರದಲ್ಲಿ ಕೆಲ ಕಾಲ ಸಬ್ ಆಫೀಸರ್ ಆಗಿದ್ದರು ಆಗಿನಿಂದ ನನಗೆ ಅವರ ಪರಿಚಯ ಗಣಿತಶಾಸ್ತ್ರದಲ್ಲಿ ಇವರು ಪ್ರವೀಣರೆಂದು ಪ್ರಸಿದ್ಧಿ ರಾಯ್ ಆ ವಿ ಶ್ರೀನಿವಾಸ ಶಾಸ್ತ್ರಿಗಳು ಇವರು ಕುಂಭಕೋಣದಲ್ಲಿ ಸಹಾಧ್ಯಾಯಿಗಳಾಗಿದ್ದರು ಶ್ರೀನಿವಾಸ ಹೆಂಗಾರ್ಯರು ಅಧಿಕಾರ ನಿರ್ವಾಹದಲ್ಲಿ ಜಾಗರೂಕರು ಚಾಕಚ್ಯಕ್ಯತೆಯುಳ್ಳವರು ಆಗಿದ್ದರು ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಚೀಫ್ ಸೆಕ್ರೆಟರಿಯಾಗಿದ್ದರು ಬ್ಯಾನರ್ಜಿ ಅವರ ಕಾಲದಲ್ಲಿ ಸಹಮಂತ್ರಿಗಳಾಗಿದ್ದರು ಇವರಿಗೆ ರೆವಿನ್ಯೂ ಬಾಬಿಗೆ ಸಂಬಂಧಪಟ್ಟ ಕಾಯ್ದೆ ಕಾನೂನುಗಳು ಆಡಳಿತದ ಕ್ರಮ ಕ್ರಮಗಳು ಅಮೂಲಾಗ್ರವಾಗಿ ತಿಳಿದಿದ್ದವು ಇವರು ಪರೋಪಕಾರಿಗಳು ಸಮರ್ಥರು ಆದ ಆಡಳಿತಗಾರರು ವಾರ್ಧಕ್ಯದಲ್ಲಿ ಅಯ್ಯಂಗಾರ್ಯರು ತಮ್ಮ ಕಾಲವನ್ನು ದಿವ್ಯ ಪ್ರಬಂಧಗಳ ವ್ಯಾಸಂಗಕ್ಕಾಗಿ ವಿನಿಯೋಗಿಸುತ್ತಿದ್ದರು ಚಂದ್ರಶೇಖರಯ್ಯರ್ ಕೆಎಸ್ ಚಂದ್ರಶೇಖರಯ್ಯರ್ ಅವರು ಕೆಆರ್ ಶ್ರೀನಿವಾಸ ಹೆಂಗಾರ್ಯರು ಮೈಸೂರು ಸಿವಿಲ್ ಸರ್ವಿಸ್ ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿದವರಲ್ಲಿ ಪ್ರಥಮ ದ್ವಿತೀಯ ಸ್ಥಾನಗಳನ್ನು ಗಳಿಸಿ ಮೇಲ್ಪದವಿಗೆ ಬಂದವರು ಚಂದ್ರಶೇಖರಯ್ಯರ್ ಅವರು ಬಿಎಲ್ ಪರೀಕ್ಷೆಯಲ್ಲಿಯೂ ಮೇಲ್ತರಗತಿಯಲ್ಲಿ ಉತ್ತೀರ್ಣರಾಗಿದ್ದರಿಂದ ಅವರು ಜುಡಿಶಿ ಜ್ಯುಡಿಶಿಯಲ್ ಇಲಾಖೆಯಲ್ಲಿಯೂ ದೊಡ್ಡ ದೊಡ್ಡ ಹುದ್ದೆಗಳನ್ನು ಪಡೆಯುವಂತಾಯಿತು ಚಂದ್ರಶೇಖರ ಅಯ್ಯರವರು ಕಾರ್ಯಾಧ್ಯಕ್ಷರು ಪಾಲುಮಾರಿಕೆಯನ್ನರಿಯದವರು ಮತ್ತು ಸಣ್ಣ ಸಣ್ಣ ವಿಷಯಗಳನ್ನು ಅಲಕ್ಷ್ಯ ಮಾಡುವವರಲ್ಲ ಕಾನೂನು ಕಟ್ಟುಪಾಡುಗಳ ನಿಷ್ಕರ್ಷೆಯಾದ ತಿಳುವಳಿಕೆ ಅವರದು ತಿಳುವಳಿಕೆಯ ನಿಷ್ಕರ್ಷೆಯ ಜೊತೆಗೆ ಕಾರ್ಯದ ಕಟ್ಟುನಿಟ್ಟು ಸೇರಿಕೊಂಡಿತ್ತು ಯಾವ ವಿಷಯದಲ್ಲಿಯೂ ಅವರು ವಿಷಯವನ್ನು ಸಡಿಲಕ್ಕೆ ಬಿಡದೆ ಬಿಗಿತದಿಂದ ಆಡಳಿತ ನಡೆಸಿದವರು ಅವರ ಇಂಗ್ಲಿಷ್ ಬರವಣಿಗೆ ಚಚ್ಚೋಕವಾಗಿ ಬಿಕ್ಕಟ್ಟುಳ್ಳ ಅವರದು ನಿರ್ದಾಕ್ಷಿಣ್ಯ ಪ್ರಕೃತಿ ಆದರೆ ದಯೆಯಿಲ್ಲದ್ದಲ್ಲ ಅವರ ಧರ್ಮಪತ್ನಿ ಪಾರ್ವತಮ್ಮನವರು ಚಂದ್ರಶೇಖರ್ ಅಯ್ಯರ್ ಅವರು ಸ್ಥಾಪನೆ ಮಾಡಿದ್ದು ಶಂಕರಪುರದಲ್ಲಿರುವ ಮಹಿಳಾ ಸೇವಾ ಸಮಾಜ ಅವರು ಇತರ ಧರ್ಮ ಕಾರ್ಯಗಳನ್ನು ಬಹುವಾಗಿ ಮಾಡಿದ್ದರು ಇಬ್ಬರು ಬಡವರುಗಳಲ್ಲಿಯೂ ಕಷ್ಟಜೀವಿಗಳಲ್ಲಿಯೂ ನೈಜವಾದ ಸಹಾನುಭೂತಿಯಿಂದ ನಡೆದರು ಚಂದ್ರಶೇಖರಯ್ಯರ್ ಅವರಿಗೆ ಸಂಗೀತ ಸಾಹಿತ್ಯಗಳಲ್ಲಿ ಅತ್ಯಂತ ಅಭಿಮಾನ ಇಬ್ಬರು ಥಿಯೋಸಾಫಿಕಲ್ ಸಮಾಜಕ್ಕೆ ಆಧಾರಸ್ತಂಭವಾಗಿದ್ದವರು ಚಂದ್ರಶೇಖರ ಅಯ್ಯರ್ ಅವರದು ನಿಷ್ಕಲ್ಮಶವಾದ ಅಧಿಕಾರಿ ಚರಿತ್ರೆ ಗಂಡ ಹೆಂಡತಿ ಇಬ್ಬರು ಭಗವದ್ ಮತ್ತು ಸಂಪ್ರದಾಯದಲ್ಲಿ ಶ್ರದ್ಧೆಯುಳ್ಳವರು ಚಂದ್ರಶೇಖರ ಅವರು ಒಳ್ಳೆಯ ಸಂಸ್ಕೃತ ವಿದ್ವಾಂಸರು ಗಣಿತ ಗಣಿತಶಾಸ್ತ್ರದಲ್ಲಿಯೂ ಹಾಗೆಯೇ ಅವರದು ಒಟ್ಟಿನ ಮೇಲೆ ಲೆಕ್ಕಾಚಾರದ ಸ್ವಭಾವ ಅಬ್ದುರ್ರಹಮಾನ್ ಸಾಹೇಬರವರು ಡೆಪ್ಯುಟಿ ಕಮಿಷನರ್ ಆಗಿದ್ದು ಬಳಿಕ ಕೌನ್ಸಿಲರ್ ಹುದ್ದೆಗೆ ಹತ್ತಿ ಸರ್ ಕೆ ಎ ಶೇಷಾದ್ರಿ ಅಯ್ಯರವರಿಗೆ ಸಹೋದ್ಯೋಗಿಯಾಗಿ ಇದ್ದರು ಇವರು ನಡತೆಯಲ್ಲಿ ನಿರ್ಮಲವಾಗಿದ್ದವರೆಂದು ದಯಾವಂತರೆಂದು ಸತ್ಪುರುಷರೆಂದು ನಾನು ಕೇಳಿದ್ದೇನೆ ಅವರ ಕಾಲದಲ್ಲಿ ಅವರು ಪ್ರಜಾಜನದಲ್ಲಿಯೂ ಅಧಿಕಾರಿ ವರ್ಗದಲ್ಲಿಯೂ ತುಂಬ ಮನ್ನಣೆ ಪಡೆದಿದವರು. ರಂಗಸ್ವಾಮಯ್ಯಂಗಾರ್ಯರು ಎ ರಂಗಸ್ವಾಮಯ್ಯಂಗಾರ್ಯರು ರಂಗಾಚಾರ್ಯರ ಕಾಲದಲ್ಲಿ ಸರಕಾರದ ಮೆಟ್ಟಲನ್ನು ಹತ್ತಿದವರು ಬಹುಕಾಲ ರೆವಿನ್ಯೂ ಕಮಿಷನರ್ ಆಗಿದ್ದರು ಅನಂತರ ಹೈಕೋರ್ಟಿನ ಜಡ್ಜಿಯಾಗಿದ್ದರು ಒಳ್ಳೆಯ ಮೇಧಾವಿ ಕಾನೂನು ಕಾಯ್ದೆಗಳೆಲ್ಲ ಅವರಿಗೆ ಬೆರಳ ತುದಿಯಲ್ಲಿರುತ್ತಿದ್ದವು ಧೈರ್ಯಶಾಲಿಯೂ ಹೌದು ಅವರಿಗೆ ಕುದುರೆ ಸವಾರಿ ಅಭ್ಯಾಸವಿತ್ತು ಸರಕಾರದಿಂದ ನಿವೃತ್ತರಾದ ಮೇಲೆ ಅವರು ಪ್ರತಿ ಶನಿವಾರವೂ ಭಜನೆ ಮಾಡುವ ಏರ್ಪಾಟನ್ನಿಟ್ಟು ಇಟ್ಟಿದ್ದರು ಅವರ ವೆಲ್ನಲ್ಲಿ ಕೆಲವು ಧರ್ಮಗಳನ್ನು ಮಾಡಿದ್ದಾರೆಂದು ಕೇಳಿದ್ದೆ ಬಾಲಸುಂದರಂ ಅಯ್ಯರ್ ಸಿಎಸ್ ಬಾಲಸುಂದರಂ ಅಯ್ಯರ್ ಅವರು ಸಿವಿಲ್ ಸರ್ವಿಸ್ ಪರೀಕ್ಷೆಯ ದ್ವಾರ ಬಂದವರು ಅವರ ಗುಣಗಳಲ್ಲಿ ನಾಲ್ಕು ನನ್ನ ಮನಸ್ಸಿಗೆ ದೊಡ್ಡವು ವಿನಯ ಪೂರ್ವಾಪರ ನ್ಯಾಯ ನ್ಯಾಯದೃಷ್ಟಿ ಉಪಕಾರದ ಬುದ್ಧಿ ಇವರು ಯಾವುದರಲ್ಲಿಯೂ ದುಡುಕಿದವರಲ್ಲ ಯಾರಿಗೂ ಕೆಡಕನ್ನು ಕೇಳನ್ನು ಯಾಚಿಸಿದವರಲ್ಲ ಸರ್ವಜನಪ್ರಿಯರಾಗಿದ್ದವರು ವಿಜಯ ವಿಮರ್ಶೆಯಲ್ಲಿಯೂ ಕಾರ್ಯನಿರ್ವಾಹದಲ್ಲಿಯೂ ವಿಷಯ ವಿಮರ್ಶೆಯಲ್ಲಿಯೂ ಕಾರ್ಯನಿರ್ವಾಹದಲ್ಲಿಯೂ ಚತುರರು ವಿಶ್ವೇಶ್ವರ್ಯನವರು ಇವರನ್ನು ಚೀಫ್ ಸೆಕ್ರೆಟರಿ ಪದವಿಗೆ ಆರಿಸಿ ನಿಯಮಿಸಿಕೊಂಡರು ಕಾಲಕ್ರಮದಲ್ಲಿ ಕೌನ್ಸೆಲರ್ ಆದರು ಇವರ ಮಂತ್ರಾಲೋಚನೆ ದುಡುಕ್ಕಿಲ್ಲದೆ ಸಮಚಿತತೆಯಿಂದಲೂ ಪೂರ್ವಪರ ವಿವೇಕದಿಂದಲೂ ಬಂದದ್ದಾದ ಕಾರಣ ಅವರ ಮಾತಿನಲ್ಲಿ ದಿವಾನರುಗಳಿಗೆ ತುಂಬಾ ಗೌರವವಿತ್ತು ವೈಯಕ್ತಿಕವಾಗಿ ಅವರು ಬಹುಮಟ್ಟಿಗೆ ಹೆಚ್ ವಿ ನಂಜುಂಡಯ್ಯನವರ ಶ್ರೇಣಿಗೆ ಸೇರಿದವರೆಂದು ಹೇಳಬಹುದು ಭಾರೀ ಕುಟುಂಬವುಳ್ಳವರು ದಯಾಳುಗಳು ಬಾಲಸುಂದರಂ ಅಯ್ಯರವರ ಆತ್ಮ ಸಂಯಮ ಅಸಾಧಾರಣವಾದದ್ದು ಅವರ ಹಿರಿಯ ಮಗ ನನಗೆ ಬಲು ಸ್ನೇಹಿತನಾಗಿದ್ದಾತ ಸುಬ್ರಹ್ಮಣ್ಯಂ ಎಂಬ ಆತ ಒಂದು ಶಸ್ತ್ರಚಿಕಿತ್ಸೆಯನ್ನು ಅನುಭವಿಸಬೇಕಾಗಿತ್ತು ಡಾಕ್ಟರ್ ಮೈಲ್ವಾಗನಂ ಎಂಬ ಮಹಾ ಪ್ರವೀಣನು ಆ ಶಸ್ತ್ರಚಿಕಿತ್ಸ ಶಸ್ತ್ರಕ್ರಿಯೆಯನ್ನು ನಡೆಸಿದ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಆ ಯುವಕನು ಆಪರೇಷನ್ ಮೇಜಿನಿಂದ ಜೀವಂತನಾಗಿ ಹೇಳಲಿಲ್ಲ ನಮಗೆಲ್ಲಾ ಅತ್ಯಂತ ದುಃಖವಾಯಿತು ತಂದೆ ಬಾಲಸುಂದರಂ ಅಯ್ಯರ್ ಆ ವಾರ್ತೆಯನ್ನು ಕೇಳಿ ಪಟ್ಟಣವು ಹೊರಕ್ಕೆ ಬಹುವಾಗಿ ಕಾಣಲಿಲ್ಲ ಒಂದೆರಡು ಕ್ಷಣ ಸ್ತಬ್ಧರಾಗಿ ನಿಂತಿದ್ದರು ಬಳಿಕ ಕಣ್ಣರಿಸಿಕೊಂಡು ಇದೇ ಮನುಷ್ಯ ಜೀವನ ಎಂದು ಸಹನೆ ತಂದುಕೊಳ್ಳುತ್ತಾ ಕರ್ತವ್ಯಗಳ ಕಡೆಗೆ ತಿರುಗಿದರು ಅವರಿಗೂ ಸಾರ್ವಜನಿಕ ವಿಷಯಗಳಲ್ಲಿ ತಕರಾರು ಬಂದದ್ದುಂಟು ನಾಲ್ಕಾರು ಸಲ ನನ್ನೊಡನೆ ಸಲಿಗೆಯಿಂದ ಮಾತನಾಡುತ್ತಿದ್ದರು ಕಡಾಖಂಡಿತವಾಗಿ ಆಕ್ಷೇಪಣೆ ಮಾಡುತ್ತಿದ್ದರು ಆದರೆ ಪ್ರೀತಿ ರವೆಯಷ್ಟು ಕಡಿಮೆಯಾಗಲಿಲ್ಲ ಎಲ್ಲ ವಿಷಯಗಳಲ್ಲಿಯೂ ಸಭ್ಯರು ದೊಡ್ಡ ಮನುಷ್ಯರು ನರಸಿಂಗರಾಯರು ಡಿ ನರಸಿಂಗರಾಯರು ಬುದ್ಧಿ ಚಮತ್ಕಾರಗಳಲ್ಲಿ ಹೆಸರುವಾಸಿಯಾದವರು ದಿವಾನ್ ಸರ್ ಪಿ ಎನ್ ಕೃಷ್ಣಮೂರ್ತಿಗಳ ಕಾಲದಲ್ಲಿ ಇವರು ದಿವಾನ್ ಕಚೇರಿಯಲ್ಲಿ ರಿಜಿಸ್ಟ್ರಾರ್ ಆಗಿದ್ದರೆಂದು ಆಗ ವೈಸ್ರಾಯ್ ಕರ್ಜನ್ ಮಾಡಿದ ಸಲಹೆಯಂತೆ ನರ್ಸಿಂಗ ರಾಯರನ್ನು ಇಂಡಿಯಾ ಸರ್ಕಾರದ ಸೆಕ್ರೆಟೇರಿಯೇಟ್ ಕಾರ್ಯಕ್ರಮಗಳನ್ನು ವ್ಯಾಸಂಗ ಮಾಡಿ ಬರಲು ಕಳುಹಿಸಿದ್ದಾಗಿತ್ತೆಂತೂ ಆಮೇಲೆ ಅವರು ಮೈಸೂರು ಸೆಕ್ರೆಟೇರಿಯೇಟಿನಲ್ಲಿ ಕೆಲವು ಸುಧಾರಣೆಗಳನ್ನು ಮಾಡಿಸಿದರೆಂದು ಬೇರೆ ಕಡೆ ಹೇಳಿದೆ ಡಿ ಎಂ ನರಸಿಂಗರಾಯರ ತಂದೆ ಮಧ್ವರಾಯರು ಕೋಲಾರದ ಡೆಪ್ಯೂಟಿ ಕಮಿಷನರ್ ಕಚೇರಿಯಲ್ಲಿ ಜುಡಿಶಿಯಲ್ ಹೆಡ್ ಆಗಿದ್ದರಂತೆ. ನನ್ನ ತಾತಂದಿರು ಲಾಯರ್ ಆಗಿದ್ದ ಕಾರಣ ಜ್ಯುಡಿಶಿಯಲ್ ಇಲಾಖೆಯಲ್ಲಿ ಅವರಿಗೆ ಆಗಬೇಕಾಗಿದ್ದ ಕೇಸರು ಕೇಸುಗಳು ಎಷ್ಟೋ ಇದ್ದವು ಈ ಕಾರಣದಿಂದಲೂ ಮತ್ತು ಮಧ್ವರಾಯರು ನನ್ನ ತನ್ನ ತಾತಂದಿರು ಸಮೀಪದ ಮನೆಗಳಲ್ಲಿ ವಾಸವಾಗಿದ್ದರಿಂದಲೂ ಇಬ್ಬರಿಗೂ ಸ್ನೇಹ ಬೆಳೆಯಿತಂತೆ ಕಾಲಕ್ರಮದಲ್ಲಿ ನನ್ನ ತಂದೆಗೂ ಡಿಎಂ ನರಸಿಂಗರಾಯರಿಗೂ ಪರಿಚಯ ಬಲಿಯಿತು ಇಬ್ಬರೂ ಸರಿಗೆಯಿಂದ ಮಾತನಾಡುತ್ತಿದ್ದರು ಈ ಕಾರಣದಿಂದ ಡಿಎಂ ನರಸಿಂಗರಾಯರ ಸ್ನೇಹ ವಿಶ್ವಾಸಗಳು ನನಗೂ ದೊರೆತುವು ಆದರೆ ಈ ವೈಯಕ್ತಿಕ ಕಾರಣಗಳಿಗಿಂತ ದೊಡ್ಡ ಸ್ನೇಹ ಕಾರಣ ಡಿಎಂ ನರಸಿಂಗರಾಯರಿಗೆ ವೃತ್ತಪತ್ರಿಕೋದ್ಯೋಗದಲ್ಲಿದ್ದ ಆಸಕ್ತಿ ಇದನ್ನು ಕುರಿತು ಮುಂದೆ ಪ್ರಸ್ತಾವ ಮಾಡುತ್ತೇನೆ ಟೀಕ್ ಟಾಕ್ ಆ ಕಾಲದಲ್ಲಿ ಡಿ ಎಂ ನರಸಿಂಗರಾಯರು ಒಳ್ಳೆಯ ಡಿಕ್ಕಾವ್ ಆದ ಆಸಾಮಿ ಎತ್ತರವಾದ ಆಳು ಸೊಗಸಾದ ಮೈಬಣ್ಣ ಕಿವಿಗಳಲ್ಲಿ ತಳಥಳಿಸುವ ವಜ್ರದ ಹತ್ತ ಕಡಕುಗಳು ಉಡುಪಿನಲ್ಲಿಯೂ ಟೀಕ್ ಟಾಕ್ ಹೀಗೆ ನೋಟಕ್ಕೆ ಪ್ರಭಾವಶಾಲಿಯಾದ ಆಳು ಮದ್ರಾಸಿನ ಬಿಎಲ್ ಪರೀಕ್ಷೆಯಲ್ಲಿ ಮೊದಲನೆಯ ತರಗತಿಯಲ್ಲಿ ತಿರುಗಡೆ ಪಡೆದಿದ್ದವರು ನರಸಿಂಗರಾಯರು ಇದು ಆ ಕಾಲದಲ್ಲಿ ಮಹಾ ಮೇಧಾವಿತನದ ಗುರುತು ನನ್ನ ಅನುಭವದಿಂದ ಹೇಳಬಹುದಾದ ಮಾತು ಅವರು ಕಾನೂನು ಕಟ್ಟುಪಾಡುಗಳನ್ನು ಬಿಡಿಸಿ ಬಿಡಿಸಿ ಮಾತುಗಳ ಅಂತರ್ಭಾವವನ್ನು ಎತ್ತಿ ತೋರಿಸುವುದರಲ್ಲಿ ಮಹಾಕುಶಲರು ಎಂದು ಲಾ ಪಾಯಿಂಟ್ಗಳನ್ನು ವಿಷದಪಡಿಸಿ ಸ್ಥಾಪಿಸುವರು ಈ ಲಾ ಜಾಣತನವು ಚಾಕಚಕ್ಯವು ಎದ್ದು ಕಾಣುತ್ತಿದ್ದವು ಆ ಕಾಲದ ಮೈಸೂರು ರಾಜಕೀಯದಲ್ಲಿ ಕೃಷ್ಣಮೂರ್ತಿಗಳ ಪಾರ್ಟಿ ಮಾಧವರಾಯರ ಪಾರ್ಟಿ ಎಂದು ಎರಡು ಗುಂಪುಗಳಿದ್ದಷ್ಟೆ ಕೃಷ್ಣಮೂರ್ತಿಗಳ ದಿವಾನಗಿರಿ ಮುಗಿದು ಮಾದವರಾಯರು ದಿವಾನರಾದ ಕೂಡಲೇ ಡಿ ಎಂ ನರಸಿಂಗರಾಯರಿಗೆ ಸೆಕ್ರೆಟೇರಿಯೇಟ್ನಿಂದ ಉಚ್ಚಾಟನೆಯಾಯಿತು ಅವರನ್ನು ಸಾಗರಕ್ಕೋ ಕೊಪ್ಪಕ್ಕೋ ಆಫೀಸರ್ ಆಗಿ ವರ್ಗಾಯಿಸಿದರು ಆಮೇಲೆ ಕೆಲವು ಕಾಲ ನರಸಿಂಗರಾಯರು ಮುನ್ಸೀಫರಾಗಿದ್ದರು ನರಸಿಂಹರಾಜಪುರ ಮಧುಗಿರಿ ಮುಂತಾದ ಕಡೆಗಳಲ್ಲಿ ಮೈಸೂರಿನಲ್ಲಿ ಕೆಲವು ಕಾಲ ಸಬ್ಜಡ್ಜಿಯಾಗಿದ್ದರು ಅನಂತರ ವಿಶ್ವೇಶ್ವರಯ್ಯನವರ ಕಾಲದಲ್ಲಿ ಸರಕಾರದ ಡೆಪ್ಯೂಟಿ ಕಮಿ ಡೆಪ್ಯೂಟಿ ಸೆಕ್ರೆಟರಿಯಾಗಿ ಬೆಂಗಳೂರಿಗೆ ವಾಪಸ್ ಬಂದರು ನರಸಿಂಗರಾಯರು ದಿವಾನ್ ವಿಶ್ವೇಶ್ವರಯ್ಯನವರ ಗಮನಕ್ಕೆ ಬಂದದ್ದು ನರಸಿಂಗರಾಯರ ಪತ್ರಿಕಾ ಲೇಖನಗಳಿಂದ ಎಂದು ಜನ ಹೇಳಿಕೊಂಡದ್ದನ್ನು ನಾನು ಕೇಳಿದ್ದೇನೆ ಪತ್ರಿಕಾ ಲೇಖನ ಸಾವಿರದ ಸುಮಾರಿನಲ್ಲಿ ಮದ್ರಾಸಿನ ಇಂಡಿಯನ್ ಪೇಟ್ರಿಯೇಟ್ ಪತ್ರಿಕೆಯಲ್ಲಿಯೂ ಇದರ ಪತ್ರಿಕೆಗಳಲ್ಲಿಯೂ ಮೈಸೂರಿನ ಆಡಳಿತವನ್ನು ಮೈಸೂರಿನಲ್ಲಿ ನಡೆಯಬೇಕಾಗಿದ್ದ ಅಭ್ಯುದಯ ಕಾರ್ಯಗಳನ್ನು ಕುರಿತು ವಾರ ವಾರವೂ ಇಂಗ್ಲಿಶಿನಲ್ಲಿ ಲೇಖನಗಳು ಬರುತ್ತಿದ್ದವು ಆ ಲೇಖಕರ ನಿಜವಾದ ಹೆಸರು ಪ್ರಕಟವಾಗದೆ ಮೈ ಎ ಮೈಸೂರು ಒಬ್ಬ ಮೈಸೂರು ದೇಶಾಭಿಮಾನಿಯಿಂದ ಎಂದು ನಿರ್ದೇಶವಾಗಿರುತ್ತಿತ್ತು ವಿಶ್ವೇಶ್ವರ್ಯನವರು ದಿವಾನರಾಗಿದ್ದಾಗಲೂ ಈ ರೇಖನ ದಾರೆ ಬರುತ್ತಿತ್ತು ಪತ್ರಿಕೆಯಲ್ಲಿ ಪ್ರಕಟನೆ ಮುಗಿದ ಪ್ರಕಟಣೆ ಮುಗಿದ ಆ ಲೇಖನಗಳು ಎರಡೋ ಮೂರು ಸಂಪುಟಗಳ ಪುಸ್ತಕವಾಗಿ ಪುನಃ ಯಾದವು. ಆ ಪುಸ್ತಕದ ಹೆಸರು ಎ ಪೋಕ್ ಮೇಕಿಂಗ್ ಇವೆಂಟ್ಸ್ ಇನ್ ಮೈಸೂರು ಎಂದು ಪುಸ್ತಕದ ಪ್ರತಿಯನ್ನು ಯಾರಾದರೂ ದಯವಿಟ್ಟು ಕೊಡುವುದಾದರೆ ನಾನು ಕೃತಜ್ಞನಾಗಿರುತ್ತೇನೆ ಆ ಪುಸ್ತಕದ ಶೀರ್ಷಿಕೆಯನ್ನು ನೂತನ ಯುಗ ಪ್ರವರ್ತಕವಾದ ಸಂಘಟನೆಗಳು ಎಂದು ಹೇಳಬಹುದು ವಿಶ್ವೇಶ್ವರ್ಯನವರು ದಿವಾನರಾದದ್ದೇ ಆಗಟನೆ. ಘಟನೆ ಇಕನಾಮಿಕ್ ಕಾನ್ಫರೆನ್ಸ್ ಸ್ಥಾಪನೆಯಾದದ್ದೇ ಇನ್ನೊಂದು ಘಟನೆ ಆ ಮೂರು ಪುಸ್ತಕ ಸಂಘ ಚಂಪುಟಗಳು ಅಂದಿನ ಸರಕಾರದ ವಿದ್ಯಮಾನಗಳನ್ನು ಅದಕ್ಕಿದ್ದ ಕರ್ತವ್ಯಗಳನ್ನು ಅದರಲ್ಲಿದ್ದ ಲೋಪ ದುರ್ಬಲತೆಗಳನ್ನು ತಿಳಿಸುತ್ತವೆ ಅದು ಚರಿತ್ರಕಾರನಿಗೆ ಉಪಯುಕ್ತವಾದ ಸಾಮಗ್ರಿ ಬರವಣಿಗೆಗೆ ಸಹಾಯ ಮೇಲನ ಲೇಖನಗಳ ಪ್ರಕಟಣೆಯಲ್ಲಿ ನರಸಿಂಗರಾಯರವರಿಗೆ ಸಹಾಯವಾಗಿದ್ದವರು ಮೈಸೂರಿನ ವೆಸ್ಲಿಯನ್ ಮಿಷನ್ ಸ್ಕೂಲಿನ ಉಪಾಧ್ಯಾಯರು ಬಿ ರಾಮೇಶ್ವರಯ್ಯನವರು ಇವರ ಪ್ರಸ್ತಾವವನ್ನು ಹಿಂದೆ ಮಾಡಿದೆ ಇವರು ಸ್ವತಃ ಬರವಣಿಗೆಯ ಶಕ್ತಿಯುಳ್ಳವರು ಸಂಸ್ಕೃತವನ್ನು ಅಭ್ಯಾಸ ಮತ್ತು ಪ್ರಜಾಭಿಮಾನಿಗಳು ಇವರು ಡಿಎಂ ನರಸಿಂಗರಾಯರಿಗೆ ಸಹಾಯವಾಗಿದ್ದರು ನರಸಿಂಹರಾಯರು ಡೆಪ್ಯುಟಿ ಸೆಕ್ರೆಟರಿ ಪದವಿಯಿಂದ ಜನರಲ್ ಸೆಕ್ರೆಟರಿ ಪದವಿಗೆ ಹತ್ತಿದರು ಹಾಗೆ ಸುಮಾರು ಒಂದು ವರ್ಷ ನಡೆದ ಮೇಲೆ ಅವರಿಗೆ ದೊಡ್ಡ ಹುದ್ದೆಯ ಅವಕಾಶ ನಾಭಾ ಸಂಸ್ಥಾನದಲ್ಲಿ ಕಾಣಿಸಿತು ಆ ಸಂಸ್ಥಾನದ ಮಹಾರಾಜ ರಿಪುದಮನ ಸಿಂಗ್ ಎಂಬುವರ ವಿಷಯದಲ್ಲಿ ಆಗಿನ ಇಂಡಿಯಾ ಸರ್ಕಾರಕ್ಕೆ ಅಸಮಾಧಾನ ಬಂದಿತ್ತು ಇಂಡಿಯಾ ಸರ್ಕಾರಕ್ಕೂ ಮಹಾರಾಜರಿಗೂ ನಡುವೆ ಎದ್ದಿದ್ದ ತಕರಾರಿನಲ್ಲಿ ಡಿ ಎಂ ನರಸಿಂಗರಾಯರಂಥ ಕಾನೂನುಶಾಸ್ತ್ರ ಪಂಡಿತರಿಂದಲೂ ಉಪಾಯಜ್ಞರಿಂದಲೂ ಪರಿಹಾರ ದೊರೆಯಬಹುದೆಂದು ಮಹಾರಾಜರಿಗೆ ತೋರಿತು ಅವರ ಆಹ್ವಾನದಂತೆ ಡಿ ನರಸಿಂಗರಾಯರು ಮೈಸೂರು ಸರ್ವೀಸಿನಿಂದ ನಿವೃತ್ತರಾಗಿ ನಾಬಾಕ್ಗೆ ತೆರಳಿದ್ದರು ಅಲ್ಲಿಂದ ಮುಂದಿನ ಕತೆ ನಮ್ಮ ವಿಚಾರಕ್ಕೆ ಸೇರಿದ್ದಲ್ಲ